ಕೂರ್ಮಸ್ವರೂಪ ಕೂರ್ಮಸ್ವರೂಪವನ್ನು ಧಾರಣ ಮಾಡಿದವನೇ ಮಂದರ ಪರ್ವತವನ್ನು ಧಾರಣ ಮಾಡಿದವನೇ ಲೋಕವಿಧಾರಕ ಒಳಗು ಹೊರಗು ಲೋಕವನ್ನು ಧಾರಣ ಮಾಡಿದವನೇ ದೇವರೇಣ್ಯ ದೇವತೆಗಳಿಂದಲೂ ಪ್ರಾರ್ಥನೀಯನಾದ ಸ್ವಾಮಿಯೇ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಕೂರ್ಮರೂಪದಿಂದ ಪರಮಾತ್ಮ ಮಂದರವನ್ನು ಧಾರಣ ಮಾಡಿದ